ಪರಮದಯಾಮಯನು ಕರುಣಾನಿಧಿಯುವಾದ ಅಲ್ಲಾಹನ ನಾಮದಿಂದರ್ ಆನ್ ಮತ್ತು ಸುವ್ಯಕ್ತ ಗ್ರಂಥದ ಸೂಕ್ತಗಳು الذين يقيمون الصلاه ويؤتون الزكاه وهم بالاخره هم يوقنون ಇದು ಮಾರ್ಗದರ್ಶನ ಮತ್ತು ಸುವಾರ್ತೆಯಾಗಿದೆ ನಮಾಜನ್ನು ಸ್ಥಾಪಿಸುವ ಹಾಗೂ ಜಕತ್ತನ್ನು ಕೊಡುವ ಸತ್ಯವಿಶ್ವಾಸಿಗಳಿಗೆ ಮತ್ತು ಅವರು ಪರಲೋಕದ ಮೇಲೆ ಸಂಪೂರ್ಣ ವಿಶ್ವಾಸವನ್ನು ನಿರ್ಿಸುವವರಾಗಿರುತ್ತಾರೆ ಇನ್ನಲ್ಲಜಿನ ಲಯೂಮಿನು ವಾಸ್ತವದಲ್ಲಿ ನಾವು ಪರಲೋಕದ ಮೇಲೆ ವಿಶ್ವಾಸವಿರಿಸದವರಿಗೆ ಅವರ ದುಷ್ಕೃತ್ಯಗಳನ್ನು ಮನೋಹರವಾಗಿಸಿ ಬಿಟ್ಟಿದ್ದೇವೆ ಆದುದರಿಂದ ಅವರು ದಾರಿ ತಪ್ಪಿ ಅಲೆದಾಡುತ್ತಿದ್ದಾರೆ ಇವರಿಗಾಗಿ ಅತ್ಯಂತ ಕೆಟ್ಟ ಇದೆ ಮತ್ತು ಇವರೇ ಪರಲೋಕದಲ್ಲಿ ಅತ್ಯಧಿಕ ನಷ್ಟಕ್ಕೆ ಒಳಗಾಗುವವರು ಪೈಗಂಬರರೆ ನಿಶ್ಚಯವಾಗಿಯೂ ನೀವು ಈ ಕುರ್ಆನನ್ನು ಓರ್ವ ಧೀಮಂತನು ಸರ್ವಜ್ಞನು ಆಗಿರುವವನ ಕಡೆಯಿಂದ ಪಡೆಯುತ್ತಿರುವಿರಿ ಇಫ್ಕಾಲ ಅಹಿಹೀರಿ ಿ ಅಲ್ಲು ಮೂಸಾರು ತಮ್ಮ ಮನೆಯವರೊಡನೆ ನನಗೆ ಒಂದು ಬೆಂಕಿ ಕಂಡಿದೆ ನಾನು ಈಗಲೇ ಅಲ್ಲಿಂದೇನಾದರೂ ಸುದ್ದಿ ತರುತ್ತೇನೆ ಇಲ್ಲವೇ ನೀವು ಚಳಿ ಕಾಯಿಸಿಕೊಳ್ಳುವಂತಾಗಲು ಕೆಂಡವನ್ನಾದರೂ ಹೆಕ್ಕಿ ತರುತ್ತೇನೆ ಎಂದು ಹೇಳಿದ ಸಂದರ್ಭವನ್ನು ಇವರಿಗೆ ತಿಳಿಸಿರಿ ಅಲ್ಲಿ ತಲುಪಿದಾಗ ಹೀಗೆ ಕರೆ ಕೇಳಿಸಿತು ಈ ಬೆಂಕಿಯಲ್ಲಿ ಇರುವವನು ಮತ್ತು ಇದರ ಪರಿಸರದಲ್ಲಿರುವವನು ಸುಮಂಗಲನು ಮತ್ತು ಸರ್ವ ಪಾಲಕ ಪ್ರಭುವಾಗಿರುವ ಅಲ್ಲಾಹನು ಪರಮ ಪಾವನನು ಇದು ನಾನು ಮಹಾಪ್ರಬಲನು ಧೀಮಂತನು ಆಗಿರುವ ಅಲ್ಲಾಹು ಅಲ್ವಾಸ್ ಕಲು ಕೂ ಅಲ್ಲ ಮುದುರ ನೀಲಯಾಕುಲ ಮುಗುಸೂ ನಿಮ್ಮ ಲಾಟಿಯನ್ನು ಎಸೆಯಿರಿ ಲಾಠಿಯು ಹಾವಿನಂತ ತೆವಳುತ್ತಿರುವುದನ್ನು ಕಂಡೊಡನೆ ಮೂಸಾ ಬೆನ್ನು ತಿರುಗಿಸಿ ಓಟಕ್ಕಿದ್ದರು ಮತ್ತು ಹಿಂದೆ ತಿರುಗಿಯೂ ನೋಡಲಿಲ್ಲ ಮೂಸಾ ಹೆದರಬೇಡಿರಿ ನನ್ನ ಸನ್ನಿಧಿಯಲ್ಲಿ ಸಂದೇಶವಾಹಕರು ಅಂಜುವುದಿಲ್ಲ ಆದರೆ ಅಪರಾಧ ಮಾಡಿದವನ ಹೊರತು ಇನ್ನು ಅವನು ಕೆಡುಕಿನ ಬಳಿಕ ತನ್ನ ಕರ್ಮವನ್ನು ಒಲಿತಾಗಿ ಮಾರ್ಪಡಿಸಿಕೊಂಡರೆ ನಾನು ಮಹಾಕ್ಷಮಾಶೀಲನು ಕರುಣಾನಿಧಿಯೂ ಆಗಿರುತ್ತೇನೆ يَدَكَ فِي جَيْبِكَ تَخْرُجْ بَيْضَاءَ مِنْ ವಜಶಿ ಜೈವಿಕತೃಜು ದೈವೋ ಮಿನ್ ವೈರಿಸೋ ಪ್ರೀತಿ ಶ್ರೀಯ ತಿರಕಿ ರೌನವ ಕೌಮಿಹಿ ಇನ್ನಂಕನು ಕೌಮಂಚಿ ನಿಮ್ಮ ಕೈಯನ್ನು ನಿಮ್ಮ ಜೇಬಿನಲ್ಲಿ ಹಾಕಿರಿ ಅದು ಯಾವ ತೊಂದರೆಯೂ ಇಲ್ಲದೆ ಪ್ರಕಾಶಿಸುತ್ತಾ ಹೊರಬರುವುದು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 ಇದು ಸ್ಪಷ್ಟ ಜಾದು ಜಾದುವೆಂದು ಬಿಟ್ಟರು ಅವರು ಸಂಪೂರ್ಣ ಅಕ್ರಮ ಹಾಗೂ ಅಹಂಕಾರದ ಮಾರ್ಗದಿಂದ ಆ ನಿದರ್ಶನಗಳನ್ನು ನಿಷೇಧಿಸಿದರು ವಸ್ತುತಃ ಅವರ ಮನಸ್ಸುಗಳು ಅವನ್ನು ಒಪ್ಪಿಕೊಂಡಿದ್ದುವು ಆ ಕಿಡಿಗೇಡಿಗಳ ಪರಿಣಾಮವೇನಾಯಿತೆಂಬುದನ್ನು ನೋಡಿಕೊಳ್ಳಿರಿ ಇನ್ನೊಂದೆಡೆ ನಾವು ದಾವುದು ಮತ್ತು ಸುಲೈಮಾನರಿಗೆ ಜ್ಞಾನ ಬಿತ್ತೆವು ಅವರು ನಮಗೆ ಅನೇಕ ಸತ್ಯವಿಶ್ವಾಸಿ ದಾಸರ ಮೇಲೆ ಶ್ರೇಷ್ಠತೆಯನ್ನು ಪ್ರದಾನ ಮಾಡಿರುವ ಅಲ್ಲಾಹನಿಗೆ ಕೃತಜ್ಞತೆಗಳು ಎಂದರು ಸುಲೈಮನುಜ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 نملة تني يا ايها النمل قالت نملة تني